ಅಶುಕವಿತ್ವ ಅಶುಗಾಯನ ಸಾವಿರದ ಒಂಬೈನೂರ ಒಂಬತ್ತು ಹತ್ತರ ಸುಮಾರಿನಲ್ಲಿ ಒಂದು ದಿನ ನವರತ್ನ ಅಂಡ್ಸನ್ಸ್ ರವರ ಅಚ್ಚಿನ ಕಾರ್ಖಾನೆಯಲ್ಲಿ ಕುಳಿತಿದ್ದೆ ಗಂಟೆ ಸುಮಾರು ಒಂಬತ್ತಿರಬಹುದು ಅಲ್ಲಿಗೆ ಒಬ್ಬ ಗಿರಾಕಿಗಳು ಬಂದರು ಅವರು ನಾಲ್ಕು ಪುಟದಷ್ಟು ಯಾವುದೋ ಬರಹವನ್ನು ತೋರಿಸಿ ಅದನ್ನು ಅಚ್ಚು ಮಾಡಲು ಎಷ್ಟು ವೆಚ್ಚವಾದೀತೆ ಎಂದು ಕೇಳಿದರು ಮಾಲೀಕರು ಒಂದು ಪ್ರತಿಗೆ ಕಾಗದ ಖರ್ಚು ಸೇರಿ ಮೂರು ರೂಪಾಯಿ ಎಂದರು ತಿರಾಕಿಗಳು ಒಪ್ಪಿಕೊಂಡು ಇದನ್ನು ಈಗಲೇ ಹತ್ತು ಗಂಟೆಗೆ ಕೊಡಬೇಕು ಎಂದರು ಹನ್ನೆರಡು ಗಂಟೆಗೆ ಕೊಡುತ್ತೇನೆ ಎಂದರು ಮಾಲೀಕರು ಆ ಬರಹದಲ್ಲಿದ್ದದ್ದು ಎರಡು ಹಾಡುಗಳು ಜ್ಞಾಪಕದಲ್ಲಿ ಇರುವಷ್ಟನ್ನು ಇಲ್ಲಿ ಬರೆದಿದ್ದೇನೆ ಬೈಸ್ಕಲ್ ಕಾಲ್ ತಪ್ಪಿದ ಮೇಲೆ ಫೈಸಲ್ ಬೀದಿಲ್ ಹೋಗೋರ್ ಗಮ್ಮತ್ ಪೊಲೀಸ್ನೋರ್ಗೆ ಕಿಮ್ಮತ್ತು ಹೀಗೆ ಮೂರು ನಾಲ್ಕು ಚರಣ ಓಟುವ ನೋಡೈ ಮೋಟಾರ್ ಗಾಡಿ ಇದೇ ದೇವತ ವಿಮಾನ ನೋಟ ನೋಡ್ತಾ ಬೆಕಿಪ್ ಆದ್ರೆ ಗಾಯತದೆ ಉನ ಉನ ಊನ ಆದೋರ್ಗ್ ಶಿವನಾಗೂಡ್ಲೆ ಒಯ್ತದೆ ಪ್ರಾಣ ಹೀಗೆ ಮೂರು ನಾಲ್ಕು ಚರಣ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಒಂದು ಸಾವಿರ ಪ್ರತಿ ತೆಗೆದುಕೊಂಡು ಹೋದರು ಮಧ್ಯಾಹ್ನ ಮತ್ತೆ ಹಾಜರ್ ಪುನಃ ಎರಡು ಪ್ರತಿ ಬೇಕೆಂದು ಬೆಳಿಗ್ಗೆ ಮಾಡಿದ್ದ ಅಂಚಿನ ಜೋಡಣೆಯು ಹಾಗೆಯೇ ಇದ್ದದ್ದರಿಂದ ಒಂದು ಗಂಟೆಯೊಳಗಾಗಿ ಇನ್ನೆರಡು ಸಾವಿರ ಪ್ರತಿ ಮಾಡಿಕೊಟ್ಟೆವು ಅಷ್ಟೊಂದು ಪ್ರತಿಗಳನ್ನು ಏನು ಮಾಡಿದಿರಿ ಎಂದು ನಾನು ಕೇಳಿದಾಗ ಅವರು ಬಂದು ನೋಡ್ ನೋಡಲ್ಲ ಎಂದರು ಚಿಕ್ಕಪೇಟೆ ಆರ್ಕಾಶ್ ಶ್ರೀನಿವಾಸಾಚಾರ್ ಬೀದಿ ಸೇರುವ ಒಂದು ಮೂಲೆಯಲ್ಲಿ ಒಬ್ಬನು ಹಾಡುವನು ಇನ್ನೊಬ್ಬನು ಕೊಂಚ ಸೇರುವನು ಪ್ರತಿಗೆ ಮೂರು ಕಾಸು ಒಂದು ಸಾವಿರ ಪ್ರತಿಗೆ ಹದಿನೈದು ಮುಕ್ಕಾಲು ರೂಪಾಯಿ ಬಂತು ಅಚ್ಚಿನ ಕರ್ಚು ಮೂರು ರೂಪಾಯಿ ಹೋದರೆ ಹನ್ನೆರಡು ಮುಕ್ಕಾಲು ರೂಪಾಯಿ ನಫೆ ನಾನು ಹೋಗಿ ನೋಡಿದೆ ನನಗೊಂದು ನನಗೊಂದು ಎಂದು ಜನ ಕೈಯೊಡ್ಡುತ್ತಿದ್ದರು ಮಾರನೆಯ ದಿನವೂ ಒಂದೆರಡು ಸಾವಿರ ಪ್ರತಿ ಮಾಡಿಸಿಕೊಂಡು ಹೋದರೆಂದು ನೆನಪು ಬಟ್ಟರಾಜರು ಅದನ್ನು ಮಾಡಿದವರು ಮಾಗಡಿಯ ಕಡೆಯವರು ಬಟ್ಟರಾಜರಂತೆ ಒಂದಾನೊಂದು ಅರಮನೆಯಲ್ಲಿ ಚಾಕರಿಗಿದ್ದರಂತೆ ಅಲ್ಲಿಂದ ಒಂದೆರಡು ವರ್ಷಗಳಾದ ಮೇಲೆ ಇನ್ನೊಂದು ಸಂದರ್ಭ ನಡೆಯಿತು ಆಗ ಕೆಲವು ಮಿತ್ರರು ಮಾಗಡಿ ರಸ್ತೆಯಲ್ಲಿರುವ ಅಂಟು ರೋಗದ ಆಸ್ಪತ್ರೆಯಲ್ಲಿಯೂ ಅದರ ಪಕ್ಕದಲ್ಲಿದ್ದ ಅನಿವಾರಣೀಯ ವ್ಯಾಧಿಗಳ ಆಸ್ಪತ್ರೆಯಲ್ಲಿಯೂ ಇದ್ದ ರೋಗಿಗಳಿಗೆ ವರ್ಷ ವರ್ಷ ದೇವಳಿಗೆ ಯುವಾದಿಗಳ ಸಂದರ್ಭಗಳಲ್ಲಿ ಸಿಹಿ ತಿಂಡಿ ಹಣ್ಣು ಬಟ್ಟೆಗಳನ್ನು ಹಂಚುವ ಏರ್ಪಾಡು ಇಟ್ಟುಕೊಂಡಿದ್ದರು ಒಂದು ಸಾರಿ ಬೆಂಗಳೂರಿನಲ್ಲಿ ಪ್ಲೇಗಿನ ಶಂಕೆ ಇದ್ದ ಕಾರಣ ಹುಚ್ಚು ಆಸ್ಪತ್ರೆಯು ಈ ಜಾಗಕ್ಕೆ ಬಂದಿತ್ತು ಈ ಆ ವರ್ಷವನ್ ನಮ್ಮ ಉತ್ಸವಕ್ಕೆ ಅಧ್ಯಕ್ಷರಾಗಿ ಸರ್ ಕೆ ಪಿ ಪುಟ್ಟಣ್ಣ ಶೆಟ್ಟರವರು ದಯಮಾಡಿಸಿದ್ದರು ಎರಡು ಆಸ್ಪತ್ರೆಗಳಲ್ಲಿಯೂ ನಮ್ಮ ಸೇವೆ ಆದ ಬಳಿಕ ಈ ಹುಚ್ಚೇರೆಂಬುವರ ಆಸ್ಪತ್ರೆಗೆ ನಡೆದವು ಅವರಲ್ಲಿ ನಾಲ್ಕಾರು ಮಂದಿ ಹೊರಗಡೆ ನಿಂತು ನೋಡುತ್ತಿದ್ದರು ನಾವು ಒಂದು ಸಮೀಪಿಸಿದ ಕೂಡಲೇ ಒಬ್ಬಾತ ಹೀಗೆ ಹಾಡಲು ಉಪಕ್ರಮಿಸಿ ಕೈ ಪುಟ್ಟಣ್ಣ ಶೆಟ್ಟರೇ ಹೊಟ್ಟೆಗೆ ಪುಟ್ಟಣ್ಣ ಶೆಟ್ಟರೆ ಹೊಟ್ಟೆಗಣ್ಣ ಇಟ್ಟಿರೆ ಹಿಟ್ಟು ಆಮ್ರಾ ಕೊಟ್ಟಿರೆ ಮೈಗೆ ಬೆಟ್ಟೆ ತೊಟ್ಟಿರೆ ಬಹುಶಃ ಹೀಗೆ ಆತ ಇನ್ನು ಬೆಳೆಸುತ್ತಿದ್ದನೆಂದು ತೋರುತ್ತದೆ ಅಷ್ಟರಲ್ಲಿ ಪುಟ್ಟಣ್ಣ ಶೆಟ್ಟರು ಆತನನ್ನು ಗುರುತು ಮಾತನಾಡಿಸಿದರು ಆತ ಅರಮನೆಯಲ್ಲಿದ್ದವನು ಅವನು ಹೇಳಿದ ಸ್ವಾಮಿಗಳವರ ಸವಾರಿ ದಯ ಇತ್ತಲ್ಲ ಅರಮನಿಯ ದರ್ಬಾರಿಗೆ ಪುಟ್ಟಣ ಶಿಟರು ನಗುತ್ತಾ ಒಂದೆರಡು ಒಳ್ಳೆಯ ಮಾತನಾಡಿದರು ಅವರು ನಮಗೆ ಹೇಳಿದರು ಇವರು ಅರಮನೆಯ ಭಟ್ಟರಾಜರು ಅಲ್ಲಿಯ ಅಭ್ಯಾಸ ಇನ್ನು ಬಿಟ್ಟಿಲ್ಲ ಅವರ ಜ್ಞಾಪಕ ಇನ್ನೂ ಕೆಲಸ ಮಾಡುತ್ತಿದೆ ಕೃಷ್ಣಪ್ಪನ ನನಗೆ ಅತ್ತೆಯ ಮನೆಯ ಕಡೆಯ ಬಂಧುಗಳು ಕೃಷ್ಣಪ್ಪನವರ ತಂದೆ ಸುಬ್ಬಣ್ಣನ್ ಎಂಬುವರು ಅವರ ಬಾಲ್ಯದಲ್ಲಿಯೇ ಮೈಸೂರು ಪಟ್ಟಣ ಸೇರಿದರು ಅವರ ಹುಟ್ಟೂರು ಬೇರೆ ಮೈಸೂರಿ ಬೇರೆ ಮೈಸೂರಿನಿಂದ ದೂರವಾದದ್ದು ಸುಬ್ಬಣ್ಣನವರಿಗೆ ಸಂಗೀತದ ಕೈಯಾಲಿ ನೈಜವಾಗಿ ಬಂದಿತ್ತೆಂದು ತೋರುತ್ತದೆ ಅವರ ಮನೆತನ ಅನುಕೂಲವಾಗಿದ್ದದ್ದು ಮನೆ ಜಮೀನು ಮೊದಲಾದ ದಕ್ಕಮಟ್ಟಿಗಿದ್ದದಲ್ಲದೆ ಬದು ಬಂಧು ಬಳಗವು ದೊಡ್ಡದಾಗಿತ್ತು ಅವರೆಲ್ಲ ಸಭ್ಯರು ಮರ್ಯಾದವಂತರು ಸುಬ್ಬಣ್ಣನವರು ಅವರ ಹಳೆಯ ಜಾಡಿಗೆ ಬೀಳದೆ ಹೇಗೋ ಮನೆಯಿಂದ ಹೊರಟು ಅಲ್ಲಲ್ಲಿ ಕೆಲ ಕೆಲವು ದಿವಸ ಇದ್ದು ಕಡೆಗೆ ಮೈಸೂರು ಪಟ್ಟಣ ಸೇರಿದರು ಅಲ್ಲಿ ಸಂಗೀತ ಪಾಠ ಕಲಿತು ಹೆಸರಾದ ಮೇಲೆ ತಾವೇ ನಾಲ್ಕು ಕಡೆ ಸಂಗೀತ ಬೋಧಕರಾಗಿ ಜೀವನ ಸಂಪಾದಿಸಿಕೊಳ್ಳುತ್ತಿದ್ದರು ಅವರಿಗೆ ಅರಮನೆಯ ಆಶ್ರಯವೂ ದೊರಕಿತ್ತು ಕಾಲಕ್ರಮದಲ್ಲಿ ವಿವಾಹವೂ ಮೂರು ಮಂದಿ ಮಕ್ಕಳು ಎರಡು ಹೆಣ್ಣು ಒಂದು ಗಂಟು ಆ ನಮ್ಮ ಪ್ರಕೃತ ಪ್ರಸಂಗಕ್ಕೆ ವಿಷಯವಾದ ಕೃಷ್ಣಪ್ಪ ನಿತ್ಯೋದ್ಯೋಗ ಕೃಷ್ಣಪ್ಪನವರು ಸಂಗೀತಾಭ್ಯಾಸ ಮಾಡಿದರು ಆದರೆ ಅವರ ಬಾಲ್ಯದಲ್ಲಿಯೇ ತಂದೆ ಸುಬ್ಬಣ್ಣನವರು ದೈವಾಧೀನರಾದರು ತಾಯಿಯೂ ತಿರಿಕೊಂಡಳೆಂದು ತೋರುತ್ತದೆ ಅಕ್ಕತಂಗಿಯರಿಬ್ಬರು ವಿವಾಹಿತರಾಗಿ ಅವರವರ ಗಂಡಂದಿರ ಮನೆಯಲ್ಲಿದ್ದರು ಕೃಷ್ಣಪ್ಪ ಧನಿಕರಾದ ಮತ್ತು ಅಧಿಕಾರಸ್ಥರಾದ ಅವಿರವರ ಮನೆಗಳಲ್ಲಿ ಸಂಗೀತ ಬೋಧಕರಾಗಿ ಕಾಲ ಅವರು ಮದುವೆ ಮಾಡಿಕೊಳ್ಳಲಿಲ್ಲ ಆದದ್ದರಿಂದ ಸ್ವಂತ ಮನೆ ಎಂಬುದು ಇರಲಿಲ್ಲ ಸಂಗೀತದ ಹುಚ್ಚು ಮಾತ್ರ ನಿರಂತರವಾಗಿ ಇತ್ತು ತಾವು ಸಾಧನೆ ಮಾಡಿಕೊಳ್ಳುವುದು ಪಾಠ ಹೇಳಿಕೊಡುವುದು ಒಳ್ಳೊಳ್ಳೆಯ ಕಚೇರಿಗಳಿಗೆ ಹೋಗಿ ಸಂಗೀತ ಕೇಳುವುದು ಇಷ್ಟೇ ಅವರ ನಿತ್ಯೋದ್ಯೋಗ ಹೀಗೆ ಅರವತ್ತು ಅರವತ್ತೈದು ವರ್ಷ ಕಳೆದರೂ ಅವರ ಜ್ಞಾ ಕಳೆದರು ಅವರ ಜ್ಞಾತಿ ಸಹೋದರರೊಬ್ಬರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರಿಂದ ವರ್ಷಕ್ಕೆ ಏಳು ಸಾರಿ ಮೈಸೂರಿಗೆ ಹೋಗುತ್ತಿದ್ದರು ಅವರು ಆಗ ಕೃಷ್ಣಪ್ಪನವರನ್ನು ಹುಡುಕಿ ಪತ್ತೆ ಮಾಡಿ ಊರಿಗೆ ಬರಬೇಕೆಂದು ಕರೆಯತ್ತಿದ್ದರು. ಕೃಷ್ಣಪ್ಪನವರು ಆಗಲಿ ಬರೋಣ ನನಗೆ ಇಲ್ಲೇ ಸರಿಯಾಗಿದೆ ಅಲ್ಲೇನು ವಿಶೇಷ ಹೀಗೆ ಉಡಾಫೆ ಮಾತುಗಳನ್ನಾಡುತ್ತಿದ್ದರು ಕಡೆಗೊಂದು ಸರಿಯ ಸಹೋದರರು ಕೃಷ್ಣಪ್ಪನವರಿಗೆ ಹೇಳಿದರು ಅಯ್ಯ ನೀನು ಎಪ್ಪತ್ತು ವಯಸ್ಸಿನ ಸಮೀಪಕ್ಕೆ ಬಂದಿದ್ದಿ ಈಗಲಾದರೂ ನಿನ್ನ ಊರಿಗೆ ಬರಬಾರದೆ ನಿನ್ನ ಉಪ್ಪಿನಲ್ಲಿ ಇಲ್ಲಕ್ಕೆ ಅಗಸಾಟಲು ಊರಿನಲ್ಲಿ ನನಗೆ ಸೇರಬೇಕಾದ ಜಮೀನು ಜಾಗ ಇದೆ ನೀನು ತಿನ್ನು ಅನ್ನವನ್ನು ಅದು ಕೊಡುತ್ತದೆ ಹೀಗೆ ನಮ್ಮ ಮನೆಯಲ್ಲಿ ಒಂದು ಹೊತ್ತಿಗೆ ಇಪ್ಪತ್ತೈದು ಮೂವತ್ತು ಜನ ಊಟ ಮಾಡುತ್ತಾರೆ ನೀನು ಯಾರಿಗೂ ಭಾರವಾಗುವುದಿಲ್ಲ ಹೀಗೆ ಬಹುವಿಧವಾಗಿ ಹೇಳಿ ಅಣ್ಣನನ್ನು ಒಡಂಬಡಿಸಿ ತಮ್ಮ ಊರಿಗೆ ಕರೆದುಕೊಂಡು ಬಂದರು ಮರಳಿ ಊರಿಗೆ ಅಲ್ಲಿ ಕೃಷ್ಣಪ್ಪನವರು ಒಂದು ಸಂದರ್ಭದ ವಿನ ಎಲ್ಲ ವಿಷಯದಲ್ಲೂ ಸಮಾಧಾನವಾಗಿದ್ದರು ಬೆಳಿಗ್ಗೆ ತಮ್ಮ ನಾತಿ ತಮ್ಮಂದಿರ ಜೊತೆಯಲ್ಲಿ ತೋಟಗದ್ದೆಗಳಿಗೆ ಹೋಗುವುದು ಕಾಡು ಹರಟೆ ಹರಡುವುದು ಬಟ್ಟೆಗಳನ್ನು ಶುಭ್ರವಾಗಿ ಒಗೆದುಕೊಳ್ಳೋದು ಪರಿಟವಣೆ ಹೇಳಿಕೊಂಡು ಭೋಜನ ಮಾಡೋದು ತಮ್ಮ ಅನುಭವಗಳನ್ನು ಹೇಳಿ ನಗಿಸುವುದು ಹೀಗೆ ಖುಷ್ಬಾಶ್ ಮನುಷ್ಯರಾಗಿದ್ದರು ಅವರಿಗಿದೆ ಒಂದು ಅಸಮಾಧಾನವೆಂದರೆ ಅವರ ಚಿಕ್ಕಪ್ಪಂದಿರು ಸೂರಪ್ಪನವರು ಎಂದಾದರೊಂದು ದಿನ ಕೇಳುತ್ತಿದ್ದರು ಕೃಷ್ಣ ಕೊಂಚ ಏನಾದರೂ ಹಾಡೋ ಸೂರಪ್ಪನವರಲ್ಲಿ ಯಾವ ದುರ್ಗುಣವೂ ಇರಲಿಲ್ಲ ತುಂಬ ಆಚಾರ್ಯಶೀಲರು ತೆಲುಗು ಭಾರತ ಭಾಗವತಗಳಿಂದಲೂ ದೇವರ ನಾಮಗಳಿಂದಲೂ ವಾಕ್ಯಗಳನ್ನು ಪದೇ ಪದೇ ಉದಾಹರಿಸುವರು ಕೊಂಚೆ ಕೊಂಚೆ ಹಾಸ್ಯ ಮಾಡುವರು ಬಹು ಮೃದುವಾದ ಮನಸ್ಸು ಒಂದು ದೃಷ್ಟಾಂತ ಹೇಳುತ್ತೇನೆ ಪಲಾಹಾರ ಕುತೂಹಲ ಸೂರ್ಯಪ್ಪನವರಿಗೆ ವಯಸ್ಸು ಎಂಬತ್ತು ಎಂಬತ್ತೈದರಲ್ಲಿತ್ತು ಅವರ ಮನೆಯಲ್ಲಿ ಅವರ ಅಣ್ಣಂದಿರ ಮತ್ತು ಇತರ ಹಿರಿಯ ಬಂಧುಗಳ ಸೊಸೆ ಮೊದಲಾದ ಸ್ತ್ರೀಜನ ನಾಲ್ಕೈದು ಮಂದಿ ಮಡಿಹಿಂಗಸರಿದ್ದರು ತಮ್ಮ ಸ್ವಂತ ಸೊಸೆ ಆ ಮಡಿ ಹೆಂಗಸರನ್ನು ಆಧರಿಸಿ ಉಪಚರಿಸಬೇಕೆಂದು ಮುದುಕರ ಆಸೆ ಆದರೆ ಸೊಸೆಗೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳುವುದು ಅನುಚಿತವಾಗಿತ್ತು ಆಕೆ ಬಹಳ ಒಳ್ಳೆಯವಳು ಆದರೆ ಆಕೆಯ ಉಪಚಾರವನ್ನು ಆ ಮಡಿ ಹೆಂಗಸರು ಸ್ವೀಕರಿಸಬೇಕಲ್ಲ ಇದಕ್ಕಾಗಿ ಸೂರಪ್ಪನವರು ಒಂದು ಉಪಾಯ ಮಾಡಿದ್ದರು ರಾತ್ರಿಯ ಭೋಜನ ಸುಮಾರು ಎಂಟು ಎಂಟೂವರೆ ಗಂಟಿಗೆ ಮುಗಿಯುವುದು ಊಟ ತಕ್ಕವರೆಲ್ಲ ಊಟ ಮಾಡಿ ಆದ ಮೇಲೆ ಅಡಿಗೆ ಮನೆ ಮನೆಯೊಳಕ್ಕೆ ಹೋಗಿ ಸೊಸೆಯನ್ನು ಕರೆದು ಅಚ್ಚಮ್ಮ ಇವತ್ತು ಫಲಾಹಾರಕ್ಕೆ ಏನು ಮಾಡಿಸಿದ್ದಿ ಎಂದು ಕೇಳುವರು ಆಕೆ ರೊಟ್ಟಿ ಎಂದೋ ದೋಸೆಯಂದೋ ಹೇಳಿದರೆ ನನ್ನ ಕೈಯಲ್ಲಿ ಕೊಂಚ ಹಾಕು ಎಂದು ಕೇಳುವರು ಸೂರಪ್ಪನವರು ರಾತ್ರಿ ಊಟ ಮಾಡುತ್ತಿದ್ದವರಲ್ಲ ಅವರ ಕೈಯಲ್ಲಿ ಒಂದು ಚೂರು ರೊಟ್ಟಿಯನ್ನೋ ದೋಸೆಯನ್ನೋ ಒಂದು ಕೋಡುಬಳೆಯನ್ನೋ ಚಕ್ಕುಳಿ ತುಂಡನೋ ದೋಸೆ ಕೊಟ್ಟರೆ ಸೂರಪ್ಪನವರು ತಾವು ಅದನ್ನು ಬಾಯಿಗೆ ಹಾಕಿಕೊಂಡಂತೆ ಮಾಡುವುದು ಅವರಿಗೆ ಒಡೆ ಹಲ್ಲು ಬಿದ್ದು ಹೋಗಿತ್ತಾದದ್ದರಿಂದ ಗಟ್ಟಿ ಪದಾರ್ಥವನ್ನು ತಿನ್ನಲಾರರು ಅವರು ಹೆಚ್ಚು ತಿಂಡಿಯ ಚಪಲವಿಲ್ ಬಿದ್ದವರೂ ಅಲ್ಲ ತಮ್ಮ ಕೈಯಲ್ಲಿದ್ದ ತಿಂಡಿಯನ್ನು ತೆಗೆದುಕೊಂಡು ಅವರು ಉಂಡ ಜನ ಮಲಗಿದ್ದ ಕಡೆಗೆ ಬರುವರು ಅಲ್ಲಿ ಯಾರಾದರೊಬ್ಬರ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ತಮ್ಮ ಕೈಯಲ್ಲಿದ್ದ ತಿಂಡಿಯನ್ನು ಅವರ ಮೂರ್ತಿಯೊಳಕ್ಕೆ ತುರುಕುವರು ಅವರು ತಿಂಡಿಯನ್ನು ಕೊಂಚ ಉಗುಳುತ್ತ ಬೇಡ ತಾತ ಬೇಡ ತಾತ ಎನ್ನುವರು ಸೂರಪ್ಪನವರು ಯಾಕೋ ಅಪ್ಪಣ್ಣ ಹೀಗಾಡುತ್ತಿ ಉಪ್ಪು ಬಂತೇನೋ ಎಂದು ಹಾಸ್ಯ ಮಾಡಿ ಅವನಿಂದ ಅದನ್ನು ತಿನ್ನಿಸುವರು ಇಂಥ ಸರಸಿಯಾದ ಮುದುಕ ಸೂರಪ್ಪನವರು ಶನಿವಾರ ಶನಿವಾರವೂ ಹನುಮದ್ ವಿಲಾಸ ಕವ್ಯವನ್ನು ಪಾರಾಯಣ ಮಾಡುವರು ಸಂಜೆ ದೇವರಿಗೆ ದೀಪ ಹಚ್ಚಿ ಹನುಮತ್ ವಿಲಾಸವನ್ನು ಮೊದಲಿನಿಂದ ಕಡೆಯವರೆಗೂ ಹೇಳಿ ಮಂಗಳ ಆರ್ತಿ ಮಾಡುವವರೆಗೂ ಅವರಿಗೆ ಬೇರೆ ಚಿಂತೆ ಇಲ್ಲ ಶ್ರೀರಾಮನವಮಿ ಕೃಷ್ಣಾಷ್ಟಮಿ ಗಣೇಶ ಚತುರ್ಥಿ ಕಾರ್ತಿಕ ಸೋಮವಾರ ಇಂಥ ದಿನಗಳಲ್ಲಿಯೂ ಮನೆಯಲ್ಲಿ ತೆಲುಗು ಭಾಷೆಯ ರಾಮಾಯಣ ಭಾರತ ಭಾಗವತಾದಿ ಗ್ರಂಥಗಳ ಪಾರಾಯಣವಾಗುತ್ತಿತ್ತು ಪ್ರಕೃತ ಇಂಥ ಸಂದರ್ಭಗಳಲ್ಲಿ ಸೂರಪ್ಪನವರು ಕೃಷ್ಣಪ್ಪನನ್ನು ಹಾಡೆಂದು ಕೇಳುವರು ಕೃಷ್ಣಪ್ಪರಿಗಾದರೂ ಪಕ್ಕವಾದ್ಯಗಳಿಲ್ಲದೆ ಹಾಡೋದಕ್ಕೆ ಮನಸ್ಸಿಲ್ಲ ಆತನದು ಕಚೇರಿ ಅಭ್ಯಾಸ ಇದರ ಜೊತೆಗೆ ಏನೋ ಕೊರತೆಯೋ ಸೇರಿತ್ತು ಹಾಡು ಎಂದರೆ ಕೃಷ್ಣಪ್ಪ ಹೀಗೆ ಹೇಳುತ್ತಿದ್ದರು ಏನು ಹಾಡೋದಪ್ಪ ಗಂಟಲಿಗೆ ತುಪ್ಪ ಬಿದ್ದರಲ್ಲವೇ ನಮ್ಮ ತಿರುಮಲಾಚಾರ್ಯರ ಮನೆಯಲ್ಲಿ ಕೈ ತುಪ್ಪ ಹಾಗೆ ಬಿದ್ದರಲ್ಲವೇ ಹಾಡು ಕೈ ತುಪ್ಪ ಬಾಯಿ ತುಂಬ ಸಜ್ಜಪ್ಪ ಅಂತ ತರತಿಪು ಬಿದ್ದರೆ ಆಗ ಸಂಗೀತ ಹೀಗೆ ಒಂದು ಸಾರಿ ಸೂರಪ್ಪನವರು ಹಾಡಬೇಕೆಂದು ಕೃಷ್ಣಪ್ಪನಿಗೆ ಒತ್ತೊತ್ತಿ ಹೇಳಿದಾಗ ಆತ ಆ ನಿರ್ಬಂಧಕ್ಕೆ ಒಪ್ಪಿಕೊಂಡು ತಂಬೂರಿಯನ್ನು ಶ್ರುತಿ ಮಾಡಿ ಮುಂದಿರಿಸಿಕೊಂಡು ಹೀಗೆ ಹಾಡಿದರು ಮಾಯಾ ಮಾಳ ಗೌಳರಾಗದಲ್ಲಿ ಅದು ಸಮಯ ಸ್ಫೂರ್ತಿಯಿಂದ ಅವರು ಸ್ವಂತವಾಗಿ ಮಾಡಿದ ಕೃತಿ ತಿರಿದು ತಿರಿದು ತಿನ್ನನ್ನು ಆ ತಿರಿದು ತಿು ತಿನ್ನ ಆ ಹೊಟ್ಟೆ ತಿರಿದು ಬಟ್ಟೆ ತಿರಿದು ಪಾತ್ರೆ ತಿರಿದು ದೋತ್ರ ತಿರಿದು ತಿರಿದು ತಿರಿದು ಸುಖ ಬರದೋ ಬರದೋ ತಿರಿದು ತಿರಿದು ತಿನ್ನ ಇದನ್ನು ಅಕ್ಷರ ಅಕ್ಷರವಾಗಿ ಬಿಡಿಸಿ ಸ್ವರ ಸಂಯೋಜನೆ ಮಾಡಿ ಹೇಳುತ್ತಿದ್ದಾಗ ಕೃಷ್ಣಪ್ಪನ ಕಣ್ಣುಗಳಲ್ಲಿ ಕಂಬನಿ ಈತನಿಗೆ ಅದೇನು ಬಂತು ಈ ಈ ಉದ್ವೇಗ ಆವೇಶ ಆತನನ್ನು ಬಲ್ಲವರಿಗೆ ಅದರ ಅರ್ಥ ಗೋಚರವಾಯಿತು ಆತ ತನ್ನ ಆಯುಷ್ಯದಲ್ಲಿ ಉಪ್ಪಾಗಕ್ಕಿಂತ ಹೆಚ್ಚಾಗಿ ಇತರ ಆಶ್ರಯದಲ್ಲಿಯೇ ಕಳೆದಿದ್ದ ಈ ದಿವಸವು ತಾನು ಇತರರಿಗೆ ಹೊರೆಯಾಗಿದ್ದೇನೆಂದೇ ಆತನ ಮನೋಭಾವ ತನ್ನ ಅನ್ನವಸ್ತುಗಳಿಗಾಗಿ ಎಷ್ಟು ಜನಕ್ಕೆ ಋಣಿಯಾಗಿದ್ದೇನೆಂಬುದು ನೆನಪಿಗೆ ತಂದುಕೊಂಡು ಆತ ಹಾಗೆ ಹಾಡಿರಬೇಕು ಲೋಕದಲ್ಲಿ ಇಂಥ ಜೀವಿಗಳೂ